بسم الله الرحمن الرحيم परमदयामयनो करुणामनिदियु आदा अल्लाहना नाम अद인다 యా అయహల్ ముదస్సిర్ ఖొద్ద మలగువవరే ఉం ఫఅద్ద యదేలిరి మత్తు ఎచ్చరిసిరి వరబ్క ఫక్కబిర్ మత్తు నిమ్మ ప్రభువిన హిలిమేయన్న ఘోషసిరి ಮತ್ತು ನಿಮ್ಮ ವಸ್ತ್ರಗಳನ್ನು ಶುಚಿಯಾಗಿರಿಸಿರಿ ಮತ್ತು ಮಾಲಿನ್ಯದಿಂದ ದೂರವಿರಿ ಹೆಚ್ಚು ಪಡೆಯಲಿಕ್ಕಾಗಿ ಉಪಕಾರ ಮಾಡಬೇಡಿರಿ ಮತ್ತು ನಿಮ್ಮ ಪ್ರಭುವಿಗಾಗಿ ತಾಳ್ಮೆ ವಹಿಸಿರಿ ಅವರು ಕಹಳೆ ಊದಲ್ಪಡುವಾಗ ಕದರಿಕೆ ಯೋ ನೈರಿ ಆ ದಿನವು ಅತ್ಯಂತ ಕಠಿಣ ದಿನವಾಗಿರುವುದು ಅರಲ್ಕ ಗೈರು ವೈಯಸಿ ಸತ್ಯ ನಿಷೇಧಿಗಳಿಗೆ ಅದು ಲಗುವಾಗಿರಲಾರದು. ನನ್ನನ್ನು ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನು ಬಿಟ್ಟು ಬಿಡಿರಿಂದೂದ ನಾನು ಅವನಿಗೆ ಹೇರಳ ಸಂಪತ್ತನ್ನು ಕೊಟ್ಟೆನು ಅವನ ಜೊತೆಯಲ್ಲೇ ಹಾಜರಿರುವ ಪುತ್ರರನ್ನು ಕೊಟ್ಟೆನು ಮತ್ತು ಅವನ ಪಾಲಿಗೆ ನಾಯಕತ್ವದ ಮಾರ್ಗವನ್ನು ಸುಗಮಗೊಳಿಸಿದೆನುಯ ಇಷ್ಟಿದ್ದು ಅವನು ನಾನು ಅವನಿಗೆ ಇನ್ನಷ್ಟು ಕೊಡಬೇಕೆಂದು ಆಶಿಸುತ್ತಿದ್ದಾನೆ ಕೆಲ್ಲ ಇನ್ನೂ ಖಂಡಿತ ಇಲ್ಲ ಅವನು ನಮ್ಮ ವಚನಗಳನ್ನು ದ್ವೇಷಿಸುತ್ತಾನೆ ನಾನಂತು ಅವನನ್ನು ಶೀಘ್ರವೇ ಒಂದು ಕಠಿಣ ಏರನ್ನು ಏರಿಸುವೆನು ಅವನು ಯೋಚಿಸಿದನು ಮತ್ತು ಮಾತನ್ನು ಸೃಷ್ಟಿಸಲು ಪ್ರಯತ್ನಿಸಿದನು ಅವನ ಮೇಲೆ ಶಾಪವಿರಲಿ ಅವನು ಸೃಷ್ಟಿಸಲು ಪ್ರಯತ್ನಿಸಿದ ಮಾತು ಎಂತಹದು ಹೌದು ಅವನ ಮೇಲೆ ಶಾಪವಿರಲಿ ಅವನು ಸೃಷ್ಟಿಸ ಬಯಸಿದ ಮಾತು ಎಂತಹದು ಆ ಬಳಿಕ ಅವನು ಜನರ ಕಡೆಗೆ ನೋಡಿದನು ತರುವಾಯ ಹಣೆ ಮುದುಡಿಸಿಕೊಂಡನು ಮತ್ತು ಮುಖ ಮುರಿದುಕೊಂಡನು ಅನಂತರ ಮರಳಿದನು ಮತ್ತು ಅಹಂಭಾವಕ್ಕೊಳಗಾದನು ಕೊನೆಗೆ ಹೀಗೆಂದನು ಇದು ಹಿಂದಿನಿಂದಲೇ ನಡೆದು ಬಂದಿರುವ ಒಂದು ಜಾದು ಅಲ್ಲದೆ ಇನ್ನೇನೂ ಅಲ್ಲು ಇದೊಂದು ಮನುಷ್ಯವಾಣಿಯಾಗಿದೆ ನಾನು ಸದ್ಯವೇ ಅವನನ್ನು ನರಕಕ್ಕೆ ತಳ್ಳಿಬಿಡುವೆನು ಮತ್ತು ನರಕವೇನಾಗಿರುತ್ತದೆಂದು ನಿಮಗೆನು ಗೊತ್ತು ಲಾ ತದರ್ ಅದು ಉಳಿಸಲಿಕ್ಕೂ ಇಲ್ಲ ಬಿಡಲಿಕ್ಕೂ ಇಲ್ಲ ಲವ್ವಚುಲ್ ದಾಪ್ ಚರ್ಮವನ್ನು ಸುಟ್ಟು ಹಾಕುವಂತಹದ್ದು ಅಲೈಹಿಸ ಅದರ ಮೇಲೆ ಹತ್ತೊಂಬತ್ತು ಕಾರ್ಯಕರ್ತರು ನಿಯುಕ್ತರಾಗಿದ್ದಾರೆ ವಮ ಜಾಲ್ನಾ ಬಂದರಿ ಇಲ್ಲ ಮರ ಇಕೌ ವಮ ಜಾಲ್ನ ಇದ್ದಚ ಇಲ್ಲ ಕಿಟ್ನ ವಮ ಜಾಲ್ನ ಇದ್ದಚಂ ಇಲ್ಲ ಕಿಟ್ನ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 ನಾವು ನರಕದ ಕಾರ್ಯಕರ್ತರನ್ನಾಗಿ ದೇವಚರರನ್ನು ನೇಮಿಸಿದ್ದೇವೆ ಮತ್ತು ಅವರ ಸಂಖ್ಯೆಯನ್ನು ಸತ್ಯ ನಿಷೇಧಿಗಳ ಪಾಲಿಗೆ ಒಂದು ಪರೀಕ್ಷಾ ಸಾಧನವಾಗಿ ಮಾಡಿದ್ದೇವೆ ಗ್ರಂಥದವರಿಗೆ ನಂಬಿಕೆಯುಂಟಾಗಲೆಂದು ಸತ್ಯವಿಶ್ವಾಸಿಗಳ ವಿಶ್ವಾಸವು ವರ್ಧಿಸಲೆಂದು ಗ್ರಂಥದವರು ಹಾಗೂ ಸತ್ಯವಿಶ್ವಾಸಿಗಳು ಯಾವುದೇ ಸಂಶಯದಲ್ಲಿ ಬಿದ್ದಿರಬಾರದೆಂದು ಮತ್ತು ಮನಸ್ಸಿನಲ್ಲಿ ರೋಗವಿರುವವರು ಹಾಗೂ ಸತ್ಯ ನಿಷೇಧಿಗಳು ಇಂತಹ ವಿಚಿತ್ರ ಮಾತಿನ ಮೂಲಕ ಉದ್ದೇಶಿಸುವುದಾದರೂ ಏನನ್ನು ಎಂದು ಹೇಳುವಂತಾಗಲು ಹೀಗೆ ಈ ರೀತಿ ಅಲ್ಲಾಹನು ತಾನಿಚ್ಚಿಸಿದವರನ್ನು ಪಥಭೃಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಚಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತ್ತು ಇನ್ನಾರೂ ಅರಿತಿಲ್ಲ ಮತ್ತು ಆ ನರಕವನ್ನು ಪ್ರಸ್ತಾಪಿಸಿರುವುದು ಜನರಿಗೆ ಉಪದೇಶ ಸಿಗಬೇಕೆಂದಲ್ಲದೆ ಬೇರಾವ ಉದ್ದೇಶದಿಂದಲೂ ಅಲ್ಲ ಖಂಡಿತ ಅಲ್ಲ ಚಂದ್ರನಾಣೆ ಮತ್ತು ರಾತ್ರಿಯಾಣೆ ಅದು ಮರಳುವಾಗ ಮತ್ತು ಮುಂಜಾವಿನಾಣೆ ಅದು ಬೆಳಗುವಾಗ ಈ ನರಕವು ಮಹಾವಸ್ತುಗಳ ಪೈಕಿ ಒಂದಾಗಿದೆ ಅದು ಮಾನವರ ಪಾಲಿಗೆ ಎಚ್ಚರಿಕೆಯಾಗಿದೆ ನಿಮ್ಮ ಪೈಕೆ ಮುಂದುವರಿಯಲಿಚ್ಚಿಸುವ ಅಥವಾ ಹಿಂದುಳಿಯಲಿಚ್ಚಿಸುವ ಪ್ರತಿಯೊಬ್ಬನ ಪಾಲಿಗೆ ಅದು ಎಚ್ಚರಿಕೆಯಾಗಿದೆ ಪ್ರತಿಯೊಬ್ಬನು ತನ್ನ ದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ ಇಲ್ಲ ಬಲಗಡೆಯವರ ಹೊರತು ಕನಿಲ್ ಮುಜುರಿ ಮೀನ್ ಅವರು ಸ್ವರ್ಗದಲ್ಲಿರುವರು ಅವರು ಅಪರಾಧಿಗಳೊಡನೆ ಹೀಗೆ ಕೇಳುವರು ನಿಮ್ಮನ್ನು ನರಕಕ್ಕೆ ಒಯ್ದದ್ದು ಯಾವುದು ಅವರು ಹೇಳುವರು ನಾವು ನಮಾಜ್ ಮಾಡುವವರಾಗಿರಲಿಲ್ಲ ಮತ್ತು ದರಿದ್ರರಿಗೆ ಉಣಿಸುತ್ತಿರಲಿಲ್ಲ ಮತ್ತು ಸತ್ಯದ ವಿರುದ್ಧ ಮಾತುಗಳನ್ನು ಸೃಷ್ಟಿಸುವವರ ಜೊತೆ ಸೇರಿ ನಾವು ಮಾತುಗಳನ್ನು ಸೃಷ್ಟಿಸುತ್ತಿದ್ದೆವು ನಾನು ಖಜ್ಜಿ ಮತ್ತು ನಾವು ಪ್ರತಿಫಲದ ದಿನವನ್ನು ಸುಳ್ಳೆಂದು ಹೇಳುತ್ತಿದ್ದೆವು ಕೊನೆಗೆ ಆ ಖಚಿತ ದಿನವು ನಮಗೆ ಎದುರಾಗಿಯೇ ಬಿಟ್ಟಿತು ರಮುಶಿಯ ಅಂದು ಶಿಫಾರಸು ಮಾಡುವವರ ಶಿಫಾರಸು ಅವರಿಗೆ ಯಾವುದೇ ಪ್ರಯೋಜನ ನೀಡದು ರಮುಖ್ಯಾಸಿ ಮಾರುವೀ ಇವರು ಈ ಉಪದೇಶದಿಂದ ವಿಮುಖರಾಗಲು ಇವರಿಗೆ ಆಗಿರುವುದಾದರೂ ಏನು ಇವರ ಅವಸ್ಥೆಯು ಸಿಂಹಕ್ಕೆ ಅಂಜಿ ಓಡುತ್ತಿರುವ ಕಾಡು ಕತ್ತೆಗಳಂತಿದೆ ಸೊ ಮುನಶ್ವರ ವಾಸ್ತವದಲ್ಲಿ ಇವರ ಪೈಕಿ ಪ್ರತಿಯೊಬ್ಬನೂ ತನ್ನ ಹೆಸರಿಗೆ ಬಹಿರಂಗ ಪತ್ರಗಳು ಕಳುಹಿಸಲ್ಪಡಬೇಕೆಂದು ಬಯಸುತ್ತಾನೆ ಕೆಲ್ಲ ಹಾಕೂನಲ್ಲೆರೋಹ್ ಖಂಡಿತ ಇಲ್ಲ ವಾಸ್ತವದಲ್ಲಿ ಇವರಿಗೆ ಪರಲೋಕದ ಭಯವಿಲ್ಲ ಕಲ್ಲ ಇನ್ನ ಹೂತೋಹ್ ಖಂಡಿತ ಇಲ್ಲ ಇದೊಂದು ಉಪದೇಶವಾಗಿದೆ ಇಷ್ಟವುಳ್ಳವನು ಇದರಿಂದ ಪಾಠ ಪಡೆಯಲಿ ವನಯದ್ ಕುರುನ ಇಲ್ಲೋ ಅಲ್ಲಾಹನೇ ಇಚ್ಛಿಸುವ ಹೊರತು ಇವರು ಯಾರು ಪಾಠ ಕಲಿಯಲಾರರು ಅವನೇ ಭಯಭಕ್ತಿಗೆ ಅರ್ಹನು ಮತ್ತು ಅವನೇ ಭಯಭಕ್ತಿಯುಳ್ಳವರನ್ನು ಕ್ಷಮಿಸಬಲ್ಲವನಾಗಿರುತ್ತಾನೆ